ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಫನಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಶರೀರದಲ್ಲಿ ಯಾವ ರೀತಿಯಾಗಿ ಭಗವದ್ ರೂಪಗಳ ಚಿಂತನೆಯನ್ನು ಮಾಡಬೇಕು ಅಂತ ದಾಸರು ತಿಳಿಸಿದ ನಂತರ ಈಗ ಪಂಚಭೂತಗಳಲ್ಲಿ ಪಂಚ ಕೂಡ ಭಗವಂತನೇ ವ್ಯಾಪ್ತನಾಗಿ ಇರ್ತಾನೆ ಅಂತ ಆ ರೂಪಗಳ ಚಿಂತನೆಯನ್ನು ಈ ಪದ್ಯದಲ್ಲಿ ತಿಳಿಸ್ಕೊಡ್ತಾರೆ ನೆಲದಲಿಪ್ಪನು ಕೃಷ್ಣರೂಪದಿ ಜಲದೊಳಿಪ್ಪನು ಹರಿ ಎನಿಸಿ ಶಿಕಿಯೊಳಗೆ ಈಪ್ಪನು ಪರಶುರಾಮನು ಉಪೇಂದ್ರನೆಂದನಿಸಿ ಎಲರೊಳಿಪ್ಪ ಜನಾರ್ಧನನು ಬಾಂದೋಳದಳಚ್ಯುತ ಗಂಧ ನರಹರಿ ಪೊಳೆವ ರಸಗಳಳು ರಸರೂಪ ತಾನಾಗಿ ಮುಂದಿನ ಪದ್ಯದಲ್ಲಿ ರೂಪುರುಷೋತ್ತಮನು ಸ್ಪರ್ಶಪ್ರಾಪಕನು ಅನಿರುದ್ಧ ಶಬ್ದದಿ ವ್ಯಾಪಿಸಿಹ ಪ್ರದ್ಯುಮ್ನ ಉಪಸ್ಥದಿ ವಾಸುದೇವನಿಹ ತಾಪೊಳೆವ ಪಾಯುಸ್ತನಾಗಿ ಜಯಾಪದಿಯು ಸಂಕರ್ಷಣನು ಸುಸ್ಥಾಪಕ ನೆನೆಸಿ ಪಾದದೊಳು ದಾಮೋದರನು ಪೊಳೆವ ನೆಲ ಅಂದ್ರೆ ಪೃಥ್ವಿ ಜಲ ಅಂದ್ರೆ ನೀರು ಶಿಖಿ ಅಂದರೆ ಅಗ್ನಿ ಎಲರ್ ಅಂದ್ರೆ ಗಾಳಿ ಬಾಂದಳ ಅಂದ್ರೆ ಆಕಾಶ ಹೀಗೆ ಪರಮಾತ್ಮ ಎಲ್ಲೆಲ್ಲಿ ಯಾವ್ಯಾವ ರೂಪದಿಂದ ಇರ್ತಾನೆ ಅಂತ ತಿಳಿಸ್ತಾರೆ ನೆಲದೊಳುಪ್ಪನು ಕೃಷ್ಣ ರೂಪದೆ ಪೃಥ್ವಿಯಲ್ಲಿ ಭಗವಂತ ಕೃಷ್ಣ ರೂಪದಿಂದ ಇರ್ತಾನೆ ಜಲದಲ್ಲಿ ಹರಿ ಅಗ್ನಿಯಲ್ಲಿ ಪರಶುರಾಮ ಅವನೆ ಉಪೇಂದ್ರನೆಂದೆನಿಸಿ ಇರ್ತಾನೆ ವಾಯುವಿನಲ್ಲಿ ಜನಾರ್ದನ ಆಕಾಶದಲ್ಲಿ ಅಚ್ಚುತ ಗಂಧ ತನ್ಮಾತ್ರದಲ್ಲಿ ಗಂಧರೂಪಿ ನರಸಿಂಹ ರಸತನ್ಮಾತ್ರಗಳಲ್ಲಿ ಅಧೋಕ್ಷಧ ಈ ರೀತಿಯಾಗಿ ಪರಮಾತ್ಮನ ರೂಪ ಚಿಂತನೆಯ ವಿಷಯ ಮುಂದಿನ ಪದ್ಯದಲ್ಲಿ ರೂಪ ಅನ್ನೋ ತನ್ಮಾತ್ರದಲ್ಲಿ ರೂಪ ಅನ್ನೋ ಹೆಸರಿನಿಂದನೇ ಪರಮಾತ್ಮ ಇರ್ತಾನೆ ಸ್ಪರ್ಶ ತನ್ಮಾತ್ರದಲ್ಲಿ ಪ್ರಾಪಕ ಅನಿರುದ್ಧ ಶಬ್ದ ತನ್ಮಾತ್ರದಲ್ಲಿ ಪ್ರದ್ಯುಮ್ನ ಉಪಸ್ಥ ಇಂದ್ರಿಯದಲ್ಲಿ ವಾಸುದೇವ ಪಾಯುವನ್ನು ಇಂದ್ರಿಯಸ್ಥನಾಗಿ ಜಯಾಪತಿ ಸಂಕರ್ಷಣ ಇರ್ತಾನೆ ಪಾದೇಂದ್ರಿಯದಲ್ಲಿ ದಾಮೋದರ ಈ ರೀತಿಯಾಗಿ ಇಲ್ಲಿ ಶಿಖಿಯೊಳಗೆ ಇಪ್ಪನು ಪರಶುರಾಮನು ಉಪೇಂದ್ರನಿಂದೆನೆಸಿ ಅಂತ ಮೊದಲಿಗೆ ತಿಳಿಸ್ತಾರೆ ಶಿಖಿ ಅಂತ ಹೇಳಿದ್ರೆ ಅಗ್ನಿ ಅಗ್ನಿಯಲ್ಲಿ ಪರಶುರಾಮ ಅಂತ ತಿಂತಾರೆ ಅಗ್ನಿ ಅಗ್ನಿ ಅಂತರ್ಗತ ಹರಣಿಪತಿ ಪರಶುರಾಮ ಅಂತ ಯಜ್ಞ ಯಾಗಾದಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅಗ್ನಿಯಲ್ಲಿ ಹೋಮ ಮಾಡುವ ಸಂದರ್ಭದಲ್ಲಿ ಆವಾಹನೆ ಮಾಡೋದು ಪರಶುರಾಮ ಆದರೆ ಪರಶುರಾಮ ಚತುರ್ವಿಂಶತಿ ರೂಪದಲ್ಲಿ ಬರೋದಿಲ್ಲ ಅವನು ದಶಾವತಾರಗಳಲ್ಲಿ ಬರ್ತಕ್ಕಂಥವನು ಈಗ ಪೃಥ್ವಿ ಜಲಗಳಲ್ಲಿ ಕೃಷ್ಣ ಮತ್ತು ಹರಿ ರೂಪಗಳು ಅಂತ ಹೇಳಿದ ಮೇಲೆ ಅಗ್ನಿಯಲ್ಲಿ ಉಪೇಂದ್ರನಿರಬೇಕು ಅಲ್ಲಿ ಪರಶುರಾಮನೇ ಉಪೇಂದ್ರ ಎಂದೆನಿಸಿ ಇರ್ತಾನೆ ಅಂತ ಹೇಳಿದ್ರು ಪರಶುರಾಮನೇ ಉಪೇಂದ್ರ ರೂಪದಿಂದ ಅಗ್ನಿಯಲ್ಲಿ ಇದ್ದಾನೆ ಅಂತ ಹೊರಗೆ ಹೋಮಾಗ್ನಿಯಲ್ಲಿ ಪರಶುರಾಮ ನಾವು ವೈಶ್ವದೇವಾದಿ ಹೋಮಗಳಿರ್ಬೋದು ಬೇರೆ ಬೇರೆ ಯಜ್ನಿ ಯಾಕಾದಿಗಳನ್ನು ಏನು ಮಾಡ್ತೀವಿ ಅಲ್ಲಿ ಅಗ್ನಿ ಅಗ್ನಿ ಅಂತರ್ಗತನಾಗಿ ಹರಡೀಪತಿ ಪರಶುರಾಮ ಅಂತ ದಶಾವತಾರದಲ್ಲಿ ಬರ್ತಕ್ಕಂಥ ಪರಶುರಾಮ ರೂಪಿ ಪರಮಾತ್ಮನ ಚಿಂತನೆ ಅವನೇ ಉಪೇಂದ್ರನೆಂದೆನೆಸಿ ಒಳಗೆ ದೇಹದಲ್ಲಿರ್ತಕ್ಕಂಥ ಜಠರಾಗ್ನಿ ಅಂತ ಏನು ಹೇಳ್ತೀವಿ ಅವನೇ ಉಪೇಂದ್ರ ಅಂತ ಆ ಹೆಸರಿನಿಂದ ಅಲ್ಲಿರ್ತಾನೆ ಆಹಾರ ರಸರೂಪದಿಂದ ಹೊರಗಿನ ಅಗ್ನಿ ಬಂದು ಶರೀರದೊಳಗಿನ ಉಪಚಯ ಮಾಡಿ ತಾನು ಕೂಡ ಶರೀರಾಗ್ನಿಯೇ ಆಗಿಬಿಡತ್ತೆ ಅದರಲ್ಲಿರ್ತಕ್ಕಂಥ ಹೊರಗಿನ ಅಗ್ನಿಯಲ್ಲಿರ್ತಕ್ಕಂಥ ಪರಶುರಾಮ ಒಳಗಿನ ಅಗ್ನಿಯಲ್ಲಿರ್ತಕ್ಕಂಥ ಉಪೇಂದ್ರನ ಜೊತೆಗೆ ಬೆರೆತು ಐಕ್ಯನಾಗ್ತಾನೆ ಉಪೇಂದ್ರ ಅಂತ ಕರೆಸ್ಕೊತಾನೆ ಅದನ್ನೇ ದಾಸರು ಹೇಳಿದ್ದು ಪರಶುರಾಮನು ಉಪೇಂದ್ರನೆಂದೆನೆಸಿ ನೆಲದಲ್ಲಿಪ್ಪನು ಕೃಷ್ಣರೂಪದೇ ಅಂಥೇಳಿ ಇನಿತು ರೂಪವ ದೇಹದಳು ಚಿಂತನೆ ಗೈವ ಮಹಾತ್ಮ ಡೆಳೆಯೋಳು ಸುರರೇ ಸರಿ ನರರಲ್ಲ ಅಂತೆಲ್ಲ ಇತ್ಯಾದಿ ಎಲ್ಲ ಹೇಳಿದ್ರು ಇಲ್ಲಿ ಶರೀರದೊಳಗಿರ್ತಕ್ಕಂಥ ಪೃಥ್ವಿ ತತ್ವದ ಭಗವದ್ ಉಪಾಸನೆಯನ್ನು ಹೇಳೋ ಸಂದರ್ಭದಲ್ಲಿ ಹೊರಗೆ ನೆಲದಲ್ಲಿರ್ತಕ್ಕಂಥ ನೆಲದಲ್ಲಿ ಕೃಷ್ಣರೂಪ ಅಂತ ಹೇಳಿ ಯಾಕೆ ಹೀಗೆ ಹೇಳಿದ್ರು ಅಂತ ಕೇಳಿದ್ರೆ ಹೊರಗೆ ಇರ್ತಕ್ಕಂಥ ಪೃಥ್ವಿ ತತ್ವ ಆಹಾರದ ಮೂಲಕ ಬಂದು ಒಳಗಿನ ಇರ್ತಕ್ಕಂಥ ಪೃಥ್ವಿ ತತ್ವಕ್ಕೆ ಉಪಚಯವನ್ನು ಮಾಡಿದಾಗ ಆ ಎರಡೂ ರೂಪಗಳಿಗೂ ಅಥವಾ ಎರಡೂ ತತ್ವಗಳಿಗೂ ಕೂಡ ಭೇದ ಅನ್ನೋದಿಲ್ಲ ಆ ಎರಡೂ ಭಗವದ್ ರೂಪಗಳಲ್ಲೂ ಕೂಡ ಐಕ್ಯ ಚಿಂತನೆಯನ್ನು ಮಾಡಬೇಕು ಆದ್ದರಿಂದ ನೆಲದಲ್ಲಿ ಇಪ್ಪನು ಕೃಷ್ಣ ರೂಪಾದಿಯಿಂದ ಹೊರಗೆ ಹೇಗೆ ಹೇಳಿದ್ರು ಆ ಪೃಥ್ವಿಯಲ್ಲೇ ಬೆಳೆದಿರ್ತಕ್ಕಂಥ ಆಹಾರ ದೇಹವನ್ನು ಪ್ರವೇಶ ಮಾಡಿದ ಮೇಲೆ ಆ ಪೃಥ್ವಿ ತತ್ವದ ಜೊತೆಗೆ ಉಪಚಯ ಆಗುತ್ತೆ ಅದರಿಂದ ಇಲ್ಲಿ ನೆಲದಲ್ಲಿಪ್ಪನು ಕೃಷ್ಣ ರೂಪಾದಿಯಿಂದ ಹೊರಗಿನ ಪೃಥ್ವಿಯಲ್ಲಿರ್ತಕ್ಕಂಥ ಕೃಷ್ಣನ ರೂಪದ ಬಗ್ಗೆ ಚಿಂತನೆಯನ್ನು ಕೊಟ್ಟರು ಪಳೆಯುವ ಅದೋಕ್ಷದ ರಸಗಳೂ ರಸರೂಪ ತಾನಾಗಿ ಅಂತ ಅದೋಕ್ಷದ ಹೊಳಿತಾನೆ ಅಂತ ಪ್ರತ್ಯೇಕವಾಗಿ ಅಲ್ಲಿ ವಿಶೇಷಣ ಯಾಕೆ ಕೊಟ್ಟರು ಅಂತ ಕೇಳಿದ್ರೆ ಎಲ್ಲ ಭಗವದ್ ಕೂಡ ಸ್ವಪ್ರಕಾಶತ್ವವನ್ನು ಹೊಂದಿರೋದು ಜಗತ್ತಿನಲ್ಲಿ ನಕ್ಷತ್ರಗಳು ಅಗ್ನಿ ಸೂರ್ಯ ಚಂದ್ರ ಹೀಗೆಲ್ಲ ಪ್ರಕಾಶಮಾನವಾದ ವಸ್ತುಗಳನ್ನು ಎಷ್ಟೆಲ್ಲ ನೋಡಿದ್ರೂ ಕೂಡ ಆ ವಸ್ತುಗಳಿಗೆ ಪ್ರಕಾಶತ್ವವನ್ನು ಕೊಟ್ಟಿದ್ದ್ಯಾರು ಅಂತ ಆದರೆ ಭಗವಂತ ಈ ಸ್ವಪ್ರಕಾಶ ಸ್ವಪ್ರಕಾಶತ್ವ ಭಗವಂತನ ರಕ್ಷಣ ಮಾತ್ರ ಮುಂದಿನ ಸಾಲಲ್ಲಿ ಹೇಳ್ತಾರೆ ತಾಪಳೆವ ಪಾಯಸ್ತನಾಗಿ ಜಯಾಪದ್ಯು ಸಂಕರ್ಷಣನು ಅಂಥೇಳಿ ಮುಂದಿನ ಪದ್ಯದಲ್ಲಿ ಅಲ್ಲಿ ಸಂಕರ್ಷಣ ರೂಪದಿಂದ ಹೊಳಿತಾನೆ ಅಂತ ತಿಳಿಸಿದ್ರು ಮತ್ತೆ ಮುಂದೆ ತಿಳಿಸ್ತಾರೆ ಮುಂದಿನ ಪದ್ಯದಲ್ಲಿ ಪಾದದಳು ದಾಮೋದರನು ಕೊಳೆಬ ಅಂತ ಒಂದು ರೂಪದಲ್ಲಿ ಸ್ವಪ್ರಕಾಶತ್ವ ಅಂತ ಹೇಳಿದ ಮೇಲೆ ಅನಂತ ರೂಪಗಳಲ್ಲೂ ಕೂಡ ಅದೇ ರೀತಿಯಾಗಿ ಸ್ವಪ್ರಕಾಶತ್ವ ಇರತ್ತೆ ಯಾಕೆ ಅಂದರೆ ಅನಂತ ರೂಪಗಳಲ್ಲಿ ಅಭೇದ ಚಿಂತನೆ ಅಂದಮೇಲೆ ಆ ಮೂಲ ರೂಪದಲ್ಲಿ ಏನೆಲ್ಲ ಗುಣಲಕ್ಷಣಗಳನ್ನು ನೋಡ್ತೀವೋ ಆ ಎಲ್ಲವೂ ಕೂಡ ಅವತಾರ ರೂಪದಲ್ಲಾಗಲಿ ಬೇರೆ ಎಲ್ಲ ರೂಪಗಳಲ್ಲೂ ಕೂಡ ಇರತಕ್ಕಂಥದ್ದೇ ಆದರೂ ಕೂಡ ಇಲ್ಲಿ ಪೊಳೆವ ಪಾಯುಸ್ತನಾಗಿ ಜಯಾಪತಿ ಸಂಕರ್ಷಣ ಅಂತ ತಿಳಿಸಿದ್ರು ಮುಂದೆ ಹೇಳಿದ್ರು ಪಾದದೊಳು ದಾಮೋದರನು ಪೊಳೆವ ಅಂತ ಇಲ್ಲಿ ಹೇಳ್ತಾರೆ ಪೊಳೆವ ಅದೋಕ್ಷಜ ರಸಗೊಳ್ಳು ರಸರೂಪ ತಾನಾಗಿ ಅಂತೇಳೆ ಅಂದರೆ ಪುನರುಕ್ತಿ ದೋಷ ಒಂದೇ ಪ್ರಕಾಶತ್ವದ ಗುಣಧರ್ಮವನ್ನು ಹೇಳಿಕೊರಟು ಮತ್ತೆ ಮತ್ತೆ ಮತ್ತೆ ಮತ್ತೆ ಅದನ್ನೇ ಹೇಳ್ತೀಯಾರಲ್ಲ ಈ ರೀತಿಯಾಗಿ ಮೂರು ಬಾರಿ ಹೇಳುವಂತಹ ಉದ್ದೇಶ ಏನಿತ್ತು ದಾಸರದ್ದು ಅಂತ ಪ್ರಶ್ನೆ ಬಂದರೆ ಮೊದಲನೇ ಸಲ ಹೇಳಿದ್ದು ಎಲ್ಲ ಭಗವದ್ರೂಪಗಳು ರೂಪಗಳು ಕೂಡ ಜ್ಯೋತಿರ್ಮಯವಾಗಿ ಸ್ವಪ್ರಕಾಶತ್ವದಿಂದ ಹೊಳೆಯುತ್ತೆ ಅಂತ ಒಂದು ಧರ್ಮವನ್ನು ಅಲ್ಲಿ ತಿಳಿಸ್ಲಿಕ್ಕಾಗಿ ಎರಡನೇ ಬಾರಿ ಹೇಳಿದ್ದು ತತ್ವಾಭಿಮಾನಿ ದೇವತೆಗಳಿಗೆ ಭಗವಂತನ ಸೇವೆ ಮಾಡುವ ಕಾಲದಲ್ಲಿ ಅಥವಾ ಭಗವಂತ ಅವರ ಸೇವಾ ಸ್ವೀಕಾರ ಮಾಡುವ ಕಾಲದಲ್ಲಿ ಅವರಿಗೆ ಹೊಳಿತಾನೆ ಅಂತಾದರೆ ತನ್ನ ಬಿಂಬರೂಪಿ ದರ್ಶನವನ್ನು ತತ್ವಾಭಿಮಾನಿ ದೇವತೆಗಳಿಗೆ ಕೊಡ್ತಾನೆ ಅನ್ನೋ ಉದ್ದೇಶದಿಂದ ಮೂರನೇ ಸಲ ಹೇಳಿದ್ದು ವಿಜಯದಾಸರು ತಮ್ಮ ಸುಳಾರಿಗಳಲ್ಲಿ ತಿಳಿಸುವಂತೆ ತನ್ನ ಕ್ರಿಯೆ ತಿಳಿಯಲು ವಿಜಯ ಬಿಟ್ಟಲರೇಯೇ ಹೃದಯದೇ ಪೊಳೆವ ತಾನು ಈ ರೀತಿಯಾಗಿ ಯಾರು ಚಿಂತನೆಯನ್ನು ಮಾಡ್ತಾರೋ ಅವರಿಗೆ ಬಿಂಬರೂಪಿ ಪರಮಾತ್ಮ ಸಾಕ್ಷಾತ್ಕಾರ ತನ್ನ ದರ್ಶನವನ್ನೇ ಕೊಡ್ತಾನೆ ಅನ್ನೋದನ್ನು ತಿಳಿಸಬೇಕಾಗಿತ್ತು ಹಾಗೆ ಮೊದಲನೇ ಸಲ ಜ್ಯೋತಿರ್ಮಯ ಸುಪ್ರಕಾಶತ್ವ ಹೊಂದಿರುವನು ಭಗವಂತನು ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಮೊದಲನೇ ಪ್ರಯೋಗ ಎರಡನೇ ಕಾರಣದಲ್ಲಿ ಎರಡನೇ ಸಲ ತತ್ವಾಭಿಮಾನಿ ದೇವತೆಗಳಿಗೆ ಗೋಚರ ಅಂದರೆ ಜ್ಞಾನಿ ಗೋಚರ ಅವರ ಸ್ವೇ ಸೇವೆಗೆ ಭಗವಂತ ತಾನೇ ಬಿಂಬರೂಪದಿಂದ ದರ್ಶನವನ್ನು ಕೊಟ್ಟು ಅನುಗ್ರಹಿಸ್ತಾನೆ ಅಂತ ತಿಳಿಸ್ಬೇಕಾಗಿತ್ತು ಮೂರನೇ ಬಾರಿ ಇಷ್ಟೆಲ್ಲ ಉಪಾಸನೆ ಮಾಡ್ತಕ್ಕಂಥ ಜೀವರಿಗೆ ಪಳೆಬ ಬಿಂಬರೂಪಿ ಪರಮಾತ್ಮ ತನ್ನ ದರ್ಶನವನ್ನು ಕೊಡ್ತಾನೆ ಅನ್ನೋದನ್ನು ತಿಳಿಸ್ಬೇಕಾಗಿತ್ತು ಆ ಕಾರಣಕ್ಕಾಗಿ ಅಲ್ಲಿ ಆ ರೀತಿಯಾಗಿರ್ತಕ್ಕಂಥ ಪ್ರಯೋಗವನ್ನು ಮಾಡ್ತಾನೆ ಜಯಾಪತಿಯು ಸಂಕರ್ಷಣನು ಅಂಥೇಳಿ ಮುಂದೆ ತಿಳಿಸ್ತಾರೆ ಜಯಾಪತಿ ಸಂಕರ್ಷಣ ಅಂತ ಒಂದು ಕಡೆ ಮಾತ್ರ ಪರಮಾತ್ಮನನ್ನು ಪತ್ನಿ ಸಹಿತವಾಗಿ ಅಲ್ಲಿ ಪ್ರಯೋಗವನ್ನ ಮಾಡ್ತಾರೆ ಬೇರೆ ರೂಪಗಳಲ್ಲಿ ಪತ್ನಿ ಹೆಸರನ್ನು ಯಾಕೆ ಹೇಳಿಲ್ಲ ಅಂತ ಸಂಶಯ ಬಂದರೆ ವಿಷ್ಣುವ ಸಹಿತ ಧ್ಯಾತ ಸಾಪಿತುಷ್ಟಿಂ ಪರಂ ರಜೆ ತದ್ ಪರಮಾತ್ಮನನ್ನು ಮತ್ತು ಲಕ್ಷ್ಮೀದೇವಿಯನ್ನು ಜೊತೆ ಜೊತೆಯಲ್ಲೇ ಸ್ತೋತ್ರ ಮಾಡಬೇಕು ನಿತ್ಯಾಭಿಯೋಗಿಗಳು ಅಂತ ಅದೇ ರೀತಿಯಾಗಿ ಭಾರ್ಯ ರೂಪವನ್ನ ಹೇಳಿದ್ರೂ ಹೇಳದೇ ಇದ್ದರೂ ಕೂಡ ಆ ಇಪ್ಪತ್ನಾಲ್ಕು ಭಗವದ್ ರೂಪಗಳು ಆ ಭಾರ್ಯೆಯ ಜೊತೆಗೆ ಇರತಕ್ಕಂಥದ್ದು ಈ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ ಸೂಚನೆ ಮಾಡೋದಕ್ಕಾಗಿ ಒಂದು ಕಡೆ ಮಾತ್ರ ಉಲ್ಲೇಖ ಮಾಡ್ತಾರೆ ಲಕ್ಷ್ಮೀ ಬಿಟ್ಟು ಕೇವಲ ಪರಮಾತ್ಮನನ್ನು ಅಥವಾ ಪರಮಾತ್ಮನನ್ನು ಬಿಟ್ಟು ಲಕ್ಷ್ಮೀ ಮಾತ್ರ ಆರಾಧನೆ ಮಾಡ್ತೀವಿ ಅಂತಾದರೆ ಅದು ನಿಷಿದ್ಧ ಅಸದುಪಾಸನೆ ಅಂತ ಅನಿಸ್ಕೊಳ್ಳುತ್ತೆ ಈ ಪಂಚಭೂತ ಪಂಚ ತನ್ಮಾತ್ರ ಉಪಸ್ಥ ಪಾಯು ಮೊದಲಾಗಿರ್ತಕ್ಕಂಥ ಎಲ್ಲ ಇಂದ್ರಿಯಗಳು ಎಲ್ಲ ತತ್ವಗಳಲ್ಲಿರ್ತಕ್ಕಂಥ ಭವ ಭಗವದ್ ರೂಪಗಳು ಕೂಡ ಮಹಾತ್ಮ್ಯ ಅನ್ನೋ ಗ್ರಂಥದಲ್ಲಿ ವಿಶೇಷವಾಗಿ ತಿಳಿಸ್ಕೊಡ್ತಾರೆ ಹೀಗೆ ಪರಮಾತ್ಮನೇ ಆ ಎಲ್ಲ ಇಂದ್ರಿಯಗಳಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಪಂಚಭೂತಗಳಲ್ಲಿ ಪಂಚತನ್ಮಾತ್ರಗಳಲ್ಲಿ ಎಲ್ಲ ಕಡೆ ಇದ್ದು ಆ ಜೀವರಿಂದ ಅವರವರ ಯೋಗ್ಯತ ಅನುಸಾರ ಕರ್ಮಾದಿಗಳನ್ನು ತಾನು ಆ ಕರ್ಮವನ್ನು ಅವರಿಂದ ಸ್ವೀಕಾರ ಮಾಡಿ ಫಲವನ್ನು ಅನುಗ್ರಹಿಸ್ತಾನೆ ಅಂತ ತಿಳಿಸ್ತಾರೆ ಆದ್ದರಿಂದ ಪೃಥ್ವಿ ತತ್ವದಲ್ಲಿ ಅಂದರೆ ನೆಲದಲ್ಲಿ ಕೃಷ್ಣ ನಾಮಕನಾಗಿದ್ದಾನೆ ಜಗತ್ತಿನಲ್ಲಿ ನಾನಾ ವ್ಯಾಪಾರಗಳನ್ನು ಪ್ರವರ್ತನೆ ಮಾಡೋದರಿಂದ ಬಲಾದಿಗ ಅನಂತ ಗುಣ ಸಂಪನ್ನನಾಗಿರೋದ್ರಿಂದ ಪರಮಾತ್ಮನಿಗೆ ಕೃಷ್ಣ ಈ ರೀತಿಯಾಗಿ ಎಲ್ಲ ಹೆಸರಿದೆ ಆ ಕೃಷ್ಣರೂಪಿ ಪರಮಾತ್ಮನ ಪತ್ನಿ ಅಂದರೆ ಆ ಪೃಥ್ವಿ ತತ್ವದಲ್ಲಿರ್ತಕ್ಕಂಥ ಲಕ್ಷ್ಮೀ ರೂಪ ಅಂತ ಆದರೆ ಸುಲಕ್ಷಣ ಅಂತ ಈ ರೀತಿಯಾಗಿ ಪೃಥ್ವಿಗೆ ಪೃಥ್ವಿ ತತ್ವಕ್ಕೆ ಅಭಿಮಾನಿಗಳು ಧರ ಮತ್ತು ಶನೇಶ್ವರ ಅವರ ಅಂತರ್ಯಾಮೆಯಾಗಿ ಸುಲಕ್ಷಣ ಅನ್ನೋ ಹೆಸರಿನಿಂದ ಲಕ್ಷ್ಮೀದೇವಿ ಕೃಷ್ಣ ಜೊತೆಗೆ ಅಲ್ಲಿರ್ತಾಳೆ ಅಪ್ ಅಂದರೆ ಉದಕ ಅಲ್ಲಿ ಭಗವಂತ ಹರಿಶಬ್ದಚನಾಗಿ ನಿಮಕನಾಗಿದ್ದಾನೆ ಅಲ್ಲಿ ಸುಶೀಲ ಅನ್ನೋ ಹೆಸರಿನಿಂದ ಲಕ್ಷ್ಮೀದೇವಿ ಇರ್ತಾಳೆ ವರುಣದೇವರು ಅಪ್ ತತ್ವಕ್ಕೆ ಅಭಿಮಾನಿ ಇನ್ನು ಅಗ್ನಿ ತೇಜಸ್ತತ್ವದಲ್ಲಿ ಅಗ್ನಿ ಅಂತರ್ಗತ ಪರಶುರಾಮ ಅವನೇ ಉಪೇಂದ್ರ ನಾಮಕನಾಗಿ ತತ್ವ ಕಾರ್ಯವನ್ನು ನಡೆಸ್ತಾನೆ ಅಲ್ಲಿ ಹರಿಣಿ ಕೆಲವು ಕಡೆ ವಿದ್ಯಾ ಅಂತಲೂ ಕರೀತಾರೆ ಅಗ್ನಿ ಆ ಪಾವಕ ತೇಜಸ್ ಆ ಪಾವಕ ಅಂದರೆ ಅಭಿಮಾನಿ ದೇವತ ವಾಯು ತತ್ವದಲ್ಲಿ ಎಲ್ಲರಳು ನಿಯಾಮಕ ಭಗವದ್ ರೂಪ ಜನಾರ್ದನ ಆ ಜನಾರ್ದನ ರೂಪಿ ಪರಮಾತ್ಮನ ಪತ್ನಿ ಹೆಸರು ಸುಂದರಿ ಅಂತೇಳಿ ಆ ವಾಯು ವಾಯುತತ್ವಕ್ಕೆ ಅಭಿಮಾನಿ ಆಕಾಶ ಆಕಾಶತತ್ವದಲ್ಲಿ ಅಚ್ಚುತಾ ಅಲ್ಲಿ ಲಕ್ಷ್ಮೀ ರೂಪ ಆಕಾಶ ಆಕಾಶತತ್ವಕ್ಕೆ ಅಭಿಮಾನಿ ಗಣೇಶ ಅಲ್ಲಿದ್ದು ಆ ಕಾರ್ಯವನ್ನು ನಡೆಸ್ತಾನೆ ಅವನಿಗೆ ಪ್ರೇರಕನಾಗಿ ಸುಗಂಧಿ ಮತ್ತು ಅಚ್ಚುತಾನ್ ಪೃಥ್ವಿ ತತ್ವದ ಗುಣಧರ್ಮ ಅಥವಾ ತನ್ಮಾತ್ರ ಅಂತ ಗಂಧ ಗಂಧದಲ್ಲಿ ನರಹರಿ ರೂಪಿ ಪರಮಾತ್ಮೆ ಸುಖಾ ನಾಮಕಳಾಗಿರ್ತಕ್ಕಂಥ ಲಕ್ಷ್ಮೀ ಸಹಿತನಾಗಿ ಅಲ್ಲಿರ್ತಾನೆ ಈ ತತ್ವದ ಅಭಿಮಾನಿಯಾಗಿರ್ತಕ್ಕಂಥ ಸಮಾನ ಅಲ್ಲಿದ್ದು ಪೃಥ್ವಿಗೆ ಸಂಬಂಧಿಸಿರ್ತಕ್ಕಂಥ ಗಂಧ ಅಥವಾ ವಾಸನೆ ಅಂತ ನಡೀತಿವಲ್ಲ ಅದನ್ನ ನಾಸಿಕ ಇಂದ್ರಿಯ ದ್ವಾರ ಅಭಿವ್ಯಕ್ತಿ ಮಾಡಿಕೊಡ್ತಾನೆ ಅಪ್ ತತ್ವದ ತನ್ಮಾತ್ರ ಗುಣವಾಗಿರ್ತಕ್ಕಂಥ ರಸದಲ್ಲಿ ಅಧೋಕ್ಷಜ ಅನ್ನ ಹೆಸರಿನಿಂದ ಪರಮಾತ್ಮ ಅಸೌಜ್ಞಾ ನಾಮಕನಾಗಿರ್ತಕ್ಕಂಥ ರೈ ಜೊತೆಗೆ ಇದ್ದು ಅಲ್ಲಿ ಕಾರ್ಯವನ್ನು ಮಾಡ್ತಾನೆ ಹೀಗೆ ಪರಮಾತ್ಮ ಆಯಾ ರೂಪಗಳಿಂದ ಅಲ್ಲಲ್ಲಿದ್ದು ಆಯಾ ಗುಣಧರ್ಮವನ್ನು ಅಭಿವ್ಯಕ್ತಿ ಮಾಡಿ ಜೀವರಿಂದ ಸಾಧನೆಯನ್ನು ಮಾಡಿಸ್ತಾನೆ ಭಗವಂತ ಅದೇ ರೀತಿಯಾಗಿ ರೂಪ ಅನ್ನೋದು ತೇಜಸ್ ತತ್ವದ ಗುಣ ಆ ತತ್ವದಲ್ಲಿ ಪುರುಷೋತ್ತಮ ಅಂತ ಪರಮಾತ್ಮನ ಹೆಸರು ಅಲ್ಲಿ ವ್ಯಾನ ನಾಮಕ ಪ್ರಾಣ ತತ್ವಾಭಿಮಾನಿ ದೇವತೆ ಪುರುಷೋತ್ತಮ ರೂಪ ಪರಮಾತ್ಮನ ಪತ್ನಿ ಹೆಸರು ಆನಂದಿನಿ ಎಂದರೆ ವ್ಯಾನ ದೇವಾಂತರ್ಗತನಾಗಿದ್ದು ನೇತ್ರಕ್ಕೆ ರೂಪ ಅನ್ನೋ ವಿಶೇಷ ನಿಕರ್ಷವನ್ನು ಮಾಡಿಸ್ತಾನೆ ವಾಯು ತತ್ವದ ತನ್ಮಾತ್ರಾಗುಣ ಸ್ಪರ್ಶ ಈ ತತ್ವದಲ್ಲಿ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಭಗವದ್ ರೂಪ ಅನಿರುದ್ಧ ಸ್ಪರ್ಶ ತತ್ವಕ್ಕೆ ವಾಯುದೇವರ ರೂಪ ಅಪಾನ ನಿತ್ಯಾಮಗಳಾಗಿ ಲಕ್ಷ್ಮೀದೇವಿ ಅಲ್ಲಿರ್ತಾರೆ ಹೀಗೆ ಆ ಸ್ಪರ್ಶಗುಣದಿಂದ ಸ್ವಗೀಂದ್ರಿಯಕ್ಕೆ ಸ್ಪರ್ಶ ವಿಷಯವನ್ನು ಸನ್ನಿಕರ್ಷ ಮಾಡಿಸಿ ವಸ್ತುಗಳ ಕಠಿಣತೆ ಮೃದುತ್ವ ಶೀತ ಉಷ್ಣ ಇತ್ಯಾದಿ ಅನುಭವವನ್ನು ಸ್ಪರ್ಶಗುಣ ಸಂಬಂಧ ಏನು ತತ್ವ ಕಾರ್ಯಗಳಾಗಬೇಕಾಗಿದೆ ಅದನ್ನು ಮಾಡಿಸ್ತಾನೆ ಈ ಶಬ್ದ ಅದು ಆಕಾಶ ತತ್ವದ ತನ್ಮಾತ್ರ ಗುಣ ಈ ತತ್ವಕ್ಕೆ ಮುಖ್ಯಾಭಿಮಾನಿ ಪ್ರದ್ಯುಮ್ನ ರೂಪ ಪರಮಾತ್ಮ ಅಲ್ಲಿ ಪ್ರಾಣ ನಾಮಕ ಉಪಪ್ರಾಣ ಅಥವಾ ದಾಸಪ್ರಾಣ ಅಂತ ಹೇಳ್ತೀವಿ ಅವನೇ ದೇವತೆ ಅಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮ ಸತ್ಯ ಅನ್ನೋ ಹೆಸರಿನಿಂದ ಲಕ್ಷ್ಮೀಸಹಿತನಾಗಿ ಸ ಲಕ್ಷ್ಮಿ ರೂಪ ಸತ್ಯ ಅಂಥೇಳಿ ಇದ್ದು ಅಲ್ಲಿ ಶಬ್ದ ಪ್ರಸರಣ ಮೊದಲಾಗಿರ್ತಕ್ಕಂಥ ತತ್ವ ಕಾರ್ಯಗಳನ್ನು ಮಾಡಿಸಿ ಜೀವರಿಗೆ ಶ್ರವಣೇಂದ್ರಿಯದಿಂದ ಶ್ರವಣ ಕಾರ್ಯವನ್ನು ಕೂಡ ಅಲ್ಲಿ ಮಾಡಿಸ್ತಾನೆ ಉಪಸ್ಥ ಮೂತ್ರವಿಸರ್ಜನಾ ಮತ್ತು ರೇತಸ್ಸು ವಿಸರ್ಜನಾ ಕಾರ್ಯವನ್ನು ಮಾಡುವಂತಹ ಕರ್ಮೇಂದ್ರಿಯ ಅಲ್ಲಿ ವಾಸುದೇವರೂಪಿ ಪರಮಾತ್ಮ ಹರಡೀಪತಿಯಾಗಿ ನಿಯಾಮಕನಾಗಿರ್ತಾನೆ ಉಪಸ್ಥತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಸ್ವಾಯಂಭೂಮ ಮನವಿನ ಅಂತರ್ಗತನಾಗಿ ತತ್ವ ಕಾರ್ಯವನ್ನು ಮಾಡಿಸ್ತಾನೆ ಪಾಯು ತತ್ವ ಮಲವಿಸರ್ಜನಾ ಅದು ಕರ್ಮೇಂದ್ರಿಯ ಈ ತತ್ವದಲ್ಲಿ ಜಯಾಪತಿ ಸಂಕರ್ಷಣೆ ನಿಯಾಮಕನಾಗಿರ್ತಾನೆ ಹಿರಣ್ಯ ನಾಮಕಳಾಗಿರ್ತಕ್ಕಂಥ ಲಕ್ಷ್ಮೀ ಸಹಿತನಾಗಿತ್ತು ಪಾಯು ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಮಿತ್ರನಾಮಕ ಸೂರ್ಯನ ಅಂತರ್ಯಾಮಿ ಆ ಪಾಯು ಇಂದ್ರಿಯದ ಕಾರ್ಯ ಏನಾಗಬೇಕೋ ಅದನ್ನು ಭಗವಂತ ಮಾಡಿಸ್ತಾನೆ ಇನ್ನ ಪಾದ ಗಮನಾಗಮನ ಹೋಗೋದು ಬರೋದು ಇತ್ಯಾದಿ ಎಲ್ಲ ಏನು ಕಾರ್ಯ ಆಗಬೇಕಾಗಿದೆ ಆ ಕಾರ್ಯವನ್ನು ಮಾಡ್ತಕ್ಕಂಥ ಕರ್ಮೇಂದ್ರಿಯ ಆ ತತ್ವದಲ್ಲಿ ದಾಮೋದರ ಮತ್ತೆ ಇಂದಿರ ಪಾದಾಭಿಮಾನಿ ಜಯಂತನ ಅಂತರ್ಗತನಾಗಿದ್ದು ಈ ಇಂದಿರಾ ದಾಮೋದರ ಈ ಪಾದದ ಆಧಾರದ ಮೇಲೆ ಇಡೀ ಶರೀರ ಸುಭದ್ರವಾಗಿ ನಿಲ್ಲಿಕೆ ಏನು ಬೇಕೋ ಆ ರೀತಿಯಾಗಿ ಅನುಗ್ರಹವನ್ನು ಮಾಡೋದು ಅದನ್ನು ತಿಳಿಸಲಿಕ್ಕೆ ಸುಸ್ಥಾಪಕನು ಅಂತ ಪ್ರಯೋಗ ಈ ಪಾದ ಗಟ್ಟಿಯಾಗಿತ್ತು ಬಲಶಾಲಿಯಾಗಿತ್ತು ಕಾಲು ಅಂತಾದರೆ ಇಡೀ ಶರೀರದ ಭಾರವನ್ನು ಹೊರಲಿಕ್ಕೆ ಸಾಧ್ಯ ಅದಾಗಬೇಕು ಅಂತಾದರೆ ಪಾದಾಭಿಮಾನಿ ಜಯಂತ ಅವರ ಅಂತರ್ಯಾಮಿಯಾಗಿ ಇಂದಿರಾ ದಾಮೋದರ ಇದ್ದು ಈ ಶರೀರಕ್ಕೆ ಧಾರಣ ಸಾಮರ್ಥ್ಯವನ್ನು ತಂದುಕೊಡ್ತಾರೆ ಗಮನಾಗಮನ ಎಲ್ಲ ಕ್ರಿಯೆಗಳು ಕೂಡ ನಡೀತಾ ಇದೆ ಹೀಗೆ ಭಗವಂತ ಪಂಚಭೂತಗಳಲ್ಲಿ ಪಂಚತನ್ಮಾತ್ರಗಳಲ್ಲಿ ಶರೀರದ ಇಂದ್ರಿಯಗಳಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಈಗ ಅನಂತ ರೂಪಗಳಿಂದ ನಮ್ಮೊಳಗೆ ಇದ್ದು ಆ ಶರೀರದ ತತ್ವಗಳ ತತ್ವಾಭಿಮಾನಿ ದೇವತೆಗಳ ಕಾರ್ಯ ಎಲ್ಲವನ್ನು ಕೂಡ ನಡೆಸಿಕೊಡ್ತಾರೆ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಈ ರೀತಿಯಾಗಿ ಚಿಂತನೆಯನ್ನು ಮಾಡಿದ್ರೆ ದಾಮೋದರನು ಪೊಳೆವ ಪರಮಾತ್ಮ ಬಿಂಬರೂಪಿ ಪರಮಾತ್ಮ ದರ್ಶನವನ್ನು ಕೊಟ್ಟು ಅನುಗ್ರಹಿಸ್ತಾನೆ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ